ದೇಶೀಯ ಸಂಸ್ಥಾನಗಳು ಆ ಕಾಲದಲ್ಲಿ ಬ್ರಿಟಿಷ್ ಇಂಡಿಯಾದ ಪ್ರಜಾ ನಾಯಕರಿಗೆಲ್ಲ ಶಿವಸ್ವಾಮಿ ಅಯ್ಯರವರ ಅಭಿಪ್ರಾಯವೇ ದೇಶೀಯ ಸಂಸ್ಥಾನಗಳ ರಾಜಕೀಯ ರಾಜಕೀಯದ ವಿಷಯದಲ್ಲಿ ಸಾಮಾನ್ಯವಾಗಿ ಈ ಕಾರಣದಿಂದ ಆ ನಾಯಕರುಗಳಿಗೂ ದೇಶೀಯ ಪ್ರಜೆಗಳಿಗೂ ಅಭಿಪ್ರಾಯ ಘರ್ಷಣೆ ಆಗುತ್ತಿತ್ತು ಪುಣೆಯಲ್ಲಿ ಒಂದಾನೊಂದು ಸಭೆಯಲ್ಲಿ ಸರ್ ತೇಜ ಸಪ್ರೂರ್ ಅವರಿಗೂ ನನಗೂ ಘರ್ಷಣೆ ನಡೆಯಿತು ಅದೆಲ್ಲಾ ಈಗ ಮುಗಿದ ಕಥೆ ಶಿವಸ್ವಾಮಿ ಅಯ್ಯರ್ ಅವರ ಅಂದಿನ ವಾದವನ್ನು ಇಲ್ಲಿ ಸಂಗ್ರಹವಾಗಿ ತಿಳಿಸಬಹುದು ಅಯ್ಯ ಈಗ ಬ್ರಿಟಿಷ್ ಇಂಡಿಯಾದ ಪ್ರಜೆಯಾದ ನಮ್ಮ ಪಾಡೆ ಎಷ್ಟೋ ತೊಡಕು ತೊಡಕಾಗಿದೆ ಈ ತೊಡಕುಗಳ ಜೊತೆಗೆ ದೇಶೀಯ ಸಂಸ್ಥಾನಗಳ ಮಾತನ್ನು ಸೇರಿಸಿದರೆ ಇನ್ನೂ ದೊಡ್ಡ ತೊಡಕಾಗುತ್ತದೆ ಅದು ಈಗ ಬೇಡ ನಾವು ನದಿ ಪ್ರವಾಹದಲ್ಲಿ ಬಿದ್ದು ಒದ್ದಾಡುತ್ತಿದ್ದೇವೆ ಈಗ ನಮ್ಮ ಮೈಯ ಮೇಲೆ ನಿಮ್ಮ ಭಾರವನ್ನು ಹಾಕಿದರೆ ಇಬ್ಬರೂ ಮುಳುಗಿ ಹೋದೆವು ನೀವು ಇನ್ನು ಕೊಂಚ ಕಾಲ ಬೇರೆಯಾಗಿ ನಿಮ್ಮ ಚಳವಳವನ್ನು ಇಟ್ಟುಕೊಂಡಿರಿ ನಮ್ಮೊಡನೆ ಬೆರೆಸಬೇಡಿ ನಾವು ಪ್ರವಾಹದಿಂದ ಪರಾರಾಗಿ ದಡ ಸೇರಿದ ಮೇಲೆ ನಿಮ್ಮನ್ನು ದಡಕ್ಕೆ ಸೆಳೆದುಕೊಳ್ಳುವ ಪ್ರಯತ್ನ ಸುಲಭವಾಗುತ್ತದೆ ಅದುವರೆಗೆ ನಿಮ್ಮ ಪ್ರಶ್ನೆಯನ್ನು ಇಲ್ಲಿ ನೆಹರು ಮಹಾಶಯನು ಈ ಪ್ರಶ್ನೆಯ ದ್ವಿಮುಖತೆಯನ್ನು ಒಪ್ಪಲಿಲ್ಲ ಆತನ ಆತ್ರದಲ್ಲಿ ಬ್ರಿಟಿಷರು ಸಹಕರಿಸಿದರು ತಮ್ಮನ್ನೇ ನಂಬಿಕೊಂಡಿದ್ದ ದೇಶೀಯ ರಾಜರನ್ನು ಮೌಂಟ್ ಬ್ಯಾಟನ್ ವಯಸರಾಯನು ಹಠಾತ್ ಕೈಬಿಟ್ಟ ಆ ಸಾಂಸ್ಥಾನಿಕ ಪ್ರಜೆಯನ್ನು ಯಾರೂ ಕೇಳಲಿಲ್ಲ ಸಮಸ್ತ ಇಂಡಿಯಾದ ರಾಜ್ಯ ವ್ಯವಸ್ಥೆಯು ಸಂಸ್ಥಾನಗಳನ್ನು ಕಬಳಿಸಿತು ಸಂಸ್ಥಾನಗಳ ಹೆಸರು ಗುರುತಿಲ್ಲದಂತೆ ಅಳಿಸಿ ಹೋಯಿತು ಶಿವಸ್ವಾಮಿ ಅಯ್ಯರವರ ಬುದ್ಧಿ ಕೆಲಸ ಮಾಡುತ್ತಿದ್ದ ರೀತಿಯನ್ನು ನಿದರ್ಶನ ಒಂದು ಸಂಗತಿ ಜ್ಞಾಪಕಕ್ಕೆ ಬರುತ್ತದೆ ಒಂದಾನೊಂದು ಲಿಬರಲ್ ಕಾನ್ಫರೆನ್ಸ್ ಸೇರತಕ್ಕದ್ದಿತ್ತು ಆ ಕಾನ್ಫರೆನ್ಸಿನ ಅಂಗೀಕಾರಕ್ಕಾಗಿ ಕೆಲವು ನಿರ್ಣಯ ಕರಡುಗಳನ್ನು ಸಿದ್ಧಪಡಿಸಬೇಕಾಗಿತ್ತು ಈ ಕರಡಿನ ಕೆಲಸವನ್ನು ಸಭಿಕರು ಶಿವಸ್ವಾಮಿ ಅಯ್ಯರವರಿಗೆ ಒಪ್ಪಿಸಿದ್ದರು ಕರಡು ನಿರ್ಣಯದ ವಿಷಯಗಳಲ್ಲಿ ಒಂದು ಸೈನ್ಯದ ಇಲಾಖೆಗೆ ಸಂಬಂಧಪಟ್ಟದ್ದು ಆ ಕಾಲ ಬ್ರಿಟಿಷರ ಆಧಿಪತ್ಯದಷ್ಟೇ ಸೈನ್ಯಾಧಿಕಾರಿಗಳನ್ನು ಬ್ರಿಟಿಷ್ ಸರ್ಕಾರವು ಇಂಡಿಯಾ ದೇಶದವರಿಗೆ ಬಿಟ್ಟುಕೊಳ್ಳಲು ಹಿಂಜರಿಯುತ್ತಿತ್ತು ಉಭಯ ಸಂಕಟ ಬ್ರಿಟಿಷರ ಈ ಮನೋಭಾವ ಎಲ್ಲರಿಗೂ ತಿಳಿದದ್ದಾಗಿತ್ತು ಸೈನ್ಯಾಧಿಕಾರವನ್ನು ಅವರು ಇಂಡಿಯಾ ದೇಶದವರಿಗೆ ಸುಲಭವಾಗಿ ಬಿಟ್ಟುಕೊಟ್ಟಾರೆ ಅದರ ಸೈನ್ಯಾಧಿಕಾರವನ್ನು ವಿನಾಯಿಸಿ ಸ್ವರಾಜ್ಯವೆಂದರೆ ಅರ್ಥವೇನು ಸೈನ್ಯವಿಲ್ಲದೇ ರಾಜ್ಯವಿಲ್ಲ ಆದ್ದರಿಂದ ಸೈನ್ಯಾಧಿಕಾರವನ್ನು ನಾವು ಕೇಳಲೇಬೇಕು ಹಾಗಾದರೆ ಉಪಾಯವೇನು ಶಿವಸ್ವಾಮಿ ಅಯ್ಯರ್ ಅವರಿಗೆ ಇದು ಇಕ್ಕಟ್ಟು ಬ್ರಿಟಿಷರು ಕೊಡುವ ಹಾಗಿಲ್ಲ ಪಡೆದುಕೊಳ್ಳದೆ ನಮಗೆ ಸ್ವರಾಜ್ಯ ಸಿದ್ಧಿಯಾಗುವಂತಿಲ್ಲ ಶಿವಸ್ವಾಮಿ ಅಯ್ಯರ್ ಅವರು ಇಂಡಿಯಾ ದೇಶದ ಸೈನ್ಯದ ಇಲಾಖೆಯನ್ನೆಲ್ಲಾ ಅಮೂಲಾಗ್ರವಾಗಿ ಪರಿಶೀಲನೆ ಮಾಡಿದ್ದವರು ಸೈನ್ಯದಲ್ಲಿ ಎಷ್ಟು ಭಾಗಗಳಿವೆ ಎಷ್ಟು ತುಕಡಿ ಿವೆ ಅಧಿಕಾರ ಸೋಫಾನದಲ್ಲಿ ಎಷ್ಟು ಮೆಟ್ಟಲುಗಳಿವೆ ಸೈನ್ಯಕ್ಕೆ ಅವಶ್ಯವಾದ ದಿರಸು ಆಯುಧಗಳು ವಾಹನಗಳು ಇತರ ಪರಿಕರ ಈ ಎಲ್ಲಾ ತಪಶೀಲವನ್ನು ಶಿವಸ್ವಾಮಿ ಅಯ್ಯರ್ ಅವರು ಕಾರ್ಯಕಾರಣ ವಿಮರ್ಶೆಯೊಡನೆ ತಿಳಿದುಕೊಂಡಿದ್ದರು ಅವರ ಈ ಸೈನ್ಯ ಪಾಂಡಿತ್ಯವನ್ನು ಕುರಿತು ಜನ ಹಾಸ್ಯದ ಧ್ವನಿಯಲ್ಲಿ ಶ್ಲಾಘನೆ ಮಾಡುತ್ತಿದ್ದುದುಂಟು ಈ ಬ್ರಾಹ್ಮಣ ಸಂಸ್ಕೃತ ಪಂಡಿತ ಈ ಪೂರ್ವಾಚರ ವಿಶ್ವಾಸಿ ಈ ವಾಗ್ವಾದದ ಕುಶಲನಾದ ಲಾಯರಿ ಈ ನೆಮ್ಮದಿವಂತ ಈತನಿಗೆ ಹೇಗೆ ಬಂತು ಈ ಸೈನ್ಯದ ವಿಶಾರದ ತಿಳುವಳಿಕೆ ಉತ್ಸಾಹ ಎಂದು ಜನ ಅನ್ನುತ್ತಿದ್ದರು ಈಗ ಹೋಗೋಣ ಶಿವಸ್ವಾಮಿ ಅಯ್ಯರ್ ಅವರಿಗೆ ಬಂದಿದ್ದ ಉಭಯ ಸಂಕಟ ವಿಚಾರಕ್ಕೆ ಕಾನ್ಫರೆನ್ಸಿಗಾಗಿ ನಿರ್ಣಯದ ಕರಡನ್ನು ಹೇಳಿ ಬರೆಯಿಸುತ್ತಿದ್ದರು ಯಾರೋ ಬರೆದುಕೊಳ್ಳುತ್ತಿದ್ದರು ಹೇಳುವಾಗ ಮಾತುಮತಿಗೂ ಕೊಂಚ ಆಲೋಚಿಸುವರು ವಾಕ್ಯವನ್ನು ಆಲೋಚಿಸಿ ಒಂದೆರಡು ಮಾತಾದ ಬಳಿಕ ಕೊಂಚ ತಡೆಯಿರಿ ಎನ್ನುವರು ಆಗ ಪರ್ಯಾಲೋಚನೆ ಹೀಗೆ ಸನ್ಯಾಧಿಕಾರಗಳಲ್ಲಿ ಶೇಕಡ ಐವತ್ತರಷ್ಟು ಐವತ್ತರಷ್ಟನ್ನು ಇಂಡಿಯಾದವರಿಗೆ ಕೊಡಬೇಕೆಂದು ಕೇಳಿದರೆ ನ್ಯಾಯ ಆದರೆ ಬ್ರಿಟಿಷರು ಅದಕ್ಕಷ್ಟು ಕೊಪ್ಪಲಾರರು ಶೇಕಡ ಇಪ್ಪತ್ತೈದರಷ್ಟನ್ನು ಕೇಳಿದರೆ ಅವರು ಕೊಟ್ಟಾರೋ ಹೇಗೋ ಆದರೆ ಅದು ತೀರಾ ಸ್ವಲ್ಪ ಎಷ್ಟೆಷ್ಟು ಸಾಲದು ಮೂರರಲ್ಲೊಂದು ಭಾಗವನ್ನು ಕೇಳೋಣವೇ ಅದು ಕೊಂಚವೇ ಹಾಗಾದರೆ ಶೇಕಡ ಐವತ್ತಕ್ಕೂ ಮೂವತ್ತಕ್ಕೂ ನಡುವೆ ಒಂದು ಪ್ರಮಾಣವನ್ನೂ ಬೇಕೆಂದು ಕೇಳಬಹುದು ಶೇಕಡ ನಲವತ್ತು ಕೊಟ್ಟಾರೋ ಅದು ನಮ್ಮ ಯೋಗ್ಯತೆಯ ದೃಷ್ಟಿಯಿಂದ ಅತ್ಯಲ್ಲವೋ ಅಂತಸಾಕ್ಷಿ ಹೀಗೆ ವಿಚಾರ ಸರಣಿ ಅಲ್ಲಿ ಕೊಡುವವರೂ ಇರಲಿಲ್ಲ ಯೋಗ್ಯತೆಯ ವಿಚಾರ ಮಾಡಿದವರು ಮೊದಲೇ ಇರಲಿಲ್ಲ ಆದರೆ ಶಿವಸ್ವಾಮಿ ಅಯ್ಯರ್ ಅವರ ಅಂತಸ್ಸಾಕ್ಷಿ ಎಂಬುದೊಂದಿತ್ತಲ್ಲ ಸುಲಭವೋ ಕಷ್ಟವೋ ಇಷ್ಟವೋ ಅನಿಷ್ಟವೋ ನ್ಯಾಯವಾಗಂತೂ ಇರಬೇಕು ಆ ನ್ಯಾಯ ಹೇಗೆ ಇದು ಶಿವಸ್ವಾಮಿ ಅಯ್ಯರವರ ನೈಜಗುಣ ತಮ್ಮ ಅಂತಸ್ಸಾಕ್ಷಿ ಒಪ್ಪಬೇಕು ನಿಂದಂತೂ ನೀತಿ ನಿಪುಣ ಯದಿವಾಸ್ತುವಂತೂ ನ್ಯಾಯಪದಾತ್ ಪ್ರೀಚಲಂತಿ ಪದಂ ನದೀರ ಕಾನ್ಶಸ್ ಕಾನ್ಶಸ್ ಎಂಬುದು ಶಿವಸ್ವಾಮಿ ಅಯ್ಯರವರಿಗೆ ಅಗ್ಗದ ಸರಕಾಗಿರಲಿಲ್ಲ ಜನಾಭಿಪ್ರಾಯವೆಂಬ ದೈವದ ಮುಂದೆ ಕೂಡ ಅವರು ಅಂತಸ್ಸಾಕ್ಷಿಯನ್ನು ಮರೆತು ತಲೆಬಾಗಿದವರಲ್ಲ ಶಿವಸ್ವಾಮಿ ಅಯ್ಯರವರು ಅವಸಾನ ಕಾಲದಲ್ಲಿ ತಮ್ಮ ಪ್ರಿಯ ಪಂಡಿತರಾದ ರಾಮಚಂದ್ರ ಶಾಸ್ತ್ರಿಗಳರವರನ್ನು ಹತ್ತಿರಕ್ಕೆ ಕರೆದು ಶ್ರೀಮದ್ ಭಾಗವತದಿಂದ ರುಕ್ಮಿಣೀ ದೇವಿ ಶ್ರೀಕೃಷ್ಣನಿಗೆ ಹೇಳಿ ಕಳುಹಿಸಿದ ವಾರ್ತೆಯನ್ನೊಳಗೊಂಡ ಶ್ಲೋಕಗಳನ್ನು ಭಾಗವತದಲ್ಲಿಯೂ ಇನ್ನೊಂದೆರಡು ಸ್ತೋತ್ರಗಳನ್ನು ಕೇಳುತ್ತಾ ಕಳೆಬರವನ್ನು ತ್ಯಜಿಸಿದರು